ಗಣಪತಿ ಗಿ ಭೂಪತಿ ಗಿ ಲಿ ಗಣಪತಿ ಗಿ ಭೂಪತಿ ಗಿ ಪಾರ್ವತಿ ಸುತ ಗಿ ಜಗತ್ಪತಿ ಗಿ ಪಾರ್ವತಿ ಸುತ ಗಿ ಜಗತ್ಪತಿ ಗಿ ಲಕ್ಷ್ಮೀ ಸರಸ್ವತಿ ಅರುನು ಕನಸಿ ಲಕ್ಷ್ಮೀ ಸರಸ್ವತಿ ಅರುಂಧ ತೀಯರನ್ನು ಕರೆಸಿ ಅಚ್ಚಮುತ್ತು ಬಿಗಿದ ತೊಟ್ಟಿಲನು ತರಿಸಿ ಅಚ್ಚ ಬಿಗಿದ ತೊಟ್ಟಿಲನು ತರಿಸಿ ಅಚ್ಚಿ ಕುಂಕುಮ ಗಂಧ ಪುಷ್ಪಗಳ ನಿರಿಸಿ ಹಚ್ಚಿ ಕುಂಕುಮ ಗಂಧ ಪುಷ್ಪಗಳ ನಿರಿಸಿ ಇಟ್ಟ ಗಣಪತಿಯ ತೊಟ್ಟಿ ಲೊಳರಿಸಿ ಗಣಪತಿಯ ತೊಟ್ಟಿ ಲಿ ಗಣಪತಿ ಭೂಪತಿ ಗಿ ಲ ಗಣಪತಿ ಭೂಪತಿ ಗಿ ಪಾರ್ವತಿ ಸೂತ ಗಿ ಜಗತ್ಪತಿ ಗಿ ಪಾರ್ವತಿ ಸೂತ ಗಿ ಚಪ್ಪರವ ಮಾಡಿ ಆಕಾಶವನ್ನು ಚಪ್ಪರವ ಮಾಡಿ ಆದಿಶೇಷನನು ಹಗ್ಗವ ಮಾಡಿ ಆದಿಶೇಷನನು ಹಗ್ಗವ ಮಾಡಿ ಮೋಷಕದ ಮನೆ ಮೇಲೆ ತೊಟ್ಟಿಲನಿಟ್ಟು ಮೂಷಕದ ಮನೆ ಮೇಲೆ ತೊಟ್ಟಿಲನಿಟ್ಟು ಲಾಲಿ ಗಣಪತಿಗೆ ಲಾಲಿ ಭೂಪತಿಗೆ ಲಾಲಿ लाली गणपति गेला गेलाली गे पार्वती सुत गेली जगतपति लाली पार्वती सुत गेला जगतपति गेला चंद्र सूर्य रेम्बो ज्योति गणच्र सूर्य रेम्बो ज्योति गण ಿ ಚಾಮರವ ಬೀಸಿ ವಾಯುದೇವರ ಕರೆಸಿ ಚಾಮರವ ಬೀಸಿ ಶೇಷನ ಹೆಡೆಯನು ಛತ್ರಿಯಾಗಿರಿಸಿ ಶೇಷನ ಹೆಡೆಯನು ಛತ್ರಿಯಾಗಿರಿಸಿ ಋಷಿ ಪತ್ನಿಯರನ್ನೆಲ್ಲ ಅತ್ತಿ ಕರೆಸಿ ಋಷಿ ಪತ್ನಿಯರನ್ನೆಲ್ಲ ಅತ್ತಿ ಇಂ ಕೆರೆಸಿ ಕರೆಸಿ लाली गणपति गिला ली लाली गिलाी गणपति गेला भूपति गिला ली पार्वती सुत गेला जगतपति गिला पार्वती सुत लाली जगतपति गेली अष्ट सती हरी गेला पट्टु ಅಷ್ಟ ಸತಿಯರಿಗೆಲ್ಲ ಕೊಟ್ಟು ಕುಂಕುಮಾವೀಳ್ಯ ದಟ್ಟನೆ ತೂಗಿದಳು ಹೇಳು ತಲೆ ಜೋಗುಳವ ತೂಗಿದಳು ಹೇಳು ತಲೆ ಜೋಗುಳವ ಗೋಷ್ಠಿ ಕೊಡೆಯ ಕರಿ ಘಟ್ಟ ವೆಂಕಟರಮಣನ ಸೃಷ್ಟಿಗೊಡೆಯ ಕರಿಘಟ್ಟ ವೆಂಕಟರಮಣ ಹೃದಯವಾಸಿಯಾದ ಹರಣ ಪುತ್ರನಿಗೆ ಹೃದಯ ವಾಸಿಯಾದ ಹರಣ ಪುತ್ರನಿಗೆ ಲಾಲಿ ಗಣಪತಿಗೆ ಲಾಲಿ ಭೋಪತಿಗೆ ಗಣಪತಿ ಭೂಪತಿ ಪಾರ್ವತಿ ಸುತಗೆ ಗಿ ಜಗತ್ಪತಿ ಗಿ ಪಾರ್ವತಿ ಸೂತ ಗಿ ಜಗತ್ಪತಿ lalila lila li, la.